ಬೆಂಗಳೂರಿನ ವೈಣಿಕರು ಪಿಟಿಲುಗಾರರು ಬೆಂಗಳೂರಿನಲ್ಲಿ ನನಗೆ ತಿಳಿದಂತೆ ಇದ್ದ ವೈಣಿಕ ವಿದ್ವಾಂಸರು ಮೂವರು ಅವರಲ್ಲಿ ತುಂಬಾ ಹಳವರಾದವರು ಒಬ್ಬ ಅಯ್ಯಂಗಾರ್ಯರು ಅವರ ಹೆಸರು ರಂಗಸ್ವಾಮಿ ಅಯ್ಯಂಗಾರ್ ಅಥವಾ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎಂದು ನನ್ನ ಜ್ಞಾಪಕ ಅವರ ಮನೆ ಇದ್ದದ್ದು ಬಳೆಪೇಟೆಯಿಂದ ಚಿಕ್ಕಲಾಲ್ ಬಾಲಬಾಗ್ ಲಾಲ್ಬಾಗಿಗೆ ಹೋಗುವ ರಸ್ತೆಯಲ್ಲಿ ಪೂರ್ಣಯ್ಯನವರ ಸತ್ರದ ಪ್ರವೇಶದಲ್ಲಿ ನಾನು ನೋಡುವ ವೇಳೆಗೆ ಅಯ್ಯಂಗಾರ್ಯರು ತುಂಬಾ ಮುದುಕರು ಅವರ ಮನೆಯಲ್ಲಿ ವಾರಕ್ಕೆ ಎರಡು ಮೂರು ಸಾರಿ ಸಂಗೀತ ಸಾಧಕ ಗೋಷ್ಠಿ ಸೇರುತ್ತಿತ್ತು ರಾತ್ರಿ ಸುಮಾರು ಎಂಟು ಎಂಟೂವರೆ ಇಂದ ಹನ್ನೊಂದು ಹನ್ನೊಂದೂವರೆ ಗಂಟೆಯವರೆಗೆ ಮೊದಲು ಅಂಗಾರ್ಯರು ವೀಣೆ ಹಿಡಿದು ರಾಗ ವಂದಾವರ್ತಿಯ ಆಲಾಪನೆ ಮಾಡುವರು ಅದನ್ನು ಅನುಸರಿಸಿ ಒಬ್ಬಾತ ಹಾಡುವನು ಅದನ್ನೇ ಕೊಂಚ ವ್ಯತ್ಯಾಸ ಮಾಡಿ ಪಿಟಿಳುಗಾರನ್ನು ನುಡಿಸುವನು ಇದನ್ನು ಅನುಸರಿಸಿ ಮತ್ತೊಬ್ಬಾತ ಹಾಡುವನು ಬಳಿಕ ಕೀರ್ತನೆಯ ಆರಂಭ ಪಲ್ಲವೀಯ ಅಥವಾ ಚರಣದ ಒಂದೊಂದು ಅಂಶವು ಹೀಗೆ ನಾಲ್ಕೈದು ಆವರ್ತಗಳಲ್ಲಿ ಪಾಠವಾಗುವುದು ಮೃತಂಗಕಾರನು ಪ್ರತಿಯೊಂದು ಆವರ್ತವನ್ನು ಅನುಸರಿಸಿ ನುಡುವನು ಅವನಿಗೆ ಕೊಂಚ ವಿರಾಮ ಕೊಡುವರು ಆಗ ಆತ ಹೆಚ್ಚು ಕೆಲಸ ಮಾಡಿ ತೋರಿಸುವನು ಈ ಕ್ರಮ ಈಗ ಇಲ್ಲಿ ಎಲ್ಲಿಯೂ ರೂಢಿಯಲ್ಲಿರುವಂತೆ ನನಗೆ ತಿಳಿದು ಬಂದಿಲ್ಲ ಆ ಅಭ್ಯಾಸ ಕಾಲದಲ್ಲಿ ನಾನು ಅಯ್ಯಂಗಾರ್ಯರ ವಿದ್ವತ್ತನ್ನು ರಾಗ ನೈಪುಣ್ಯನ್ನು ಕಂಡುಕೊಳ್ಳಲು ಅವಕಾಶ ದೊರೆಯಿತು ನನಗೆ ಅವರ ಪರಿಚಯವಾಗುವುದಕ್ಕೆ ಮುಂಚೆ ನಾನು ಅವರ ಮನೆಯ ಕಿಟಕಿಯ ಹತ್ತಿರ ಹೊರಗಡೆ ನಿಂತು ಸಂಗೀತ ಕೇಳಿದ್ದುಂಟು ಹೀಗೆ ನಾಲ್ಕೈದು ಸಾರಿ ಆದ ಅವರ ಪರಿಚಯವಾಯಿತು ಅಯ್ಯಂಗಾರ್ಯರು ವೇದ ಮಂತ್ರಗಳನ್ನು ಕೂಡ ವೀಣೆಯಿಂದ ನುಡಿಸುತ್ತಿದ್ದರು ನನಗೆ ಇಂಥ ಸಂಗತಿ ಜ್ಞಾಪಕದಲ್ಲಿದೆ ಇಂದ್ರ ಶ್ರೇಷ್ಠಾನಿ ದ್ರವೀಣಾನಿ ದೇಹಿ ಈ ಋಗ್ವೇದ ಸೂಕ್ತವನ್ನು ಅಯ್ಯಂಗಾರ್ಯರು ನುಡಿಸಿದ್ದನ್ನು ಕೇಳಿದಾಗ ನನಗಿಂತ ಹಿರಿಯರಾದ ಬಹುಮಂದಿ ಕೇಳಿ ಅಂಗಾರ್ಯರ ಪಾಂಡಿತವನ್ನು ಪ್ರಶಂಸೆ ಮಾಡಿದರು ವೆಂಕಟರಾಮಯ್ಯನವರು ಎರಡನೆಯವರು ರುದ್ರಪಟ್ಟಣದ ವೆಂಕಟರಾಮಯ್ಯನವರು ಇವರು ಚಿಕ್ಕಪೇಟೆಯ ಬಳಿ ವ್ಯಾಸರಾಯ ಮಠದ ಒಂದು ಸಂಧಿಯಲ್ಲಿ ವಾಸವಾಗಿದರು. ಇವರು ಮುದುಕರಾಗಿದ್ದರು ಆದರೆ ತಮ್ಮ ವಿದ್ಯಾ ವಿಷಯದಲ್ಲಿ ಅವರಿಗಿದ್ದ ಉತ್ಸಾಹವನ್ನು ನೋಡಿದರೆ ಅವರು ಮುದುಕರೆನಿಸುತ್ತಿರಲಿಲ್ಲ ಅವರ ಮನೆಗೆ ಹೋದಾಗ ಒಂದು ಗಂಟೆಯಷ್ಟು ಅಲ್ಲಿ ಕೂಡಲು ಏರ್ಪಾಡು ಮಾಡಿಕೊಂಡು ಹೋಗಬೇಕು ಅವರದು ವಿಶೇಷ ಪಾಂಡಿತ್ಯ ಪ್ರದರ್ಶನ ಚಿತ್ರವಿಚಿತ್ರ ಸ್ವರಪ್ರಯೋಗಗಳನ್ನು ಅವರು ಮಾಡಬಲ್ಲವರಾಗಿದ್ದರು ಅವರ ಸಾಧನೆಯನ್ನು ಯಮಸಾಧನೆ ಎನ್ನುತ್ತಿದ್ದರು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಹೇಗೋ ಸಂಗೀತ ಚರಿತ್ರೆಯಲ್ಲಿಯೂ ಹಾಗೆ ಆಗಾಗ ಪಾಂಡಿತ್ಯ ಪಾಂಡಿತ್ಯ ಪ್ರದರ್ಶನ ರಸಭಾವಕ್ಕಿಂತ ಹೆಚ್ಚು ಪ್ರಧಾನವನ್ನುಂಟು ಪ್ರಧಾನವಾಗುವುದುಂಟು ಸಂಸ್ಕೃತದಲ್ಲಿ ಅಪೂರ್ವವಾದ ಶಬ್ದಗಳನ್ನು ಕ್ಲಿಷ್ಟ ಪ್ರಯೋಗಗಳನ್ನು ತೋರಿಸ್ ತೋರಿಸಿದ್ದೇ ಕೆಲ ಮಂದಿ ಕವಿಗಳ ವೈಶಿಷ್ಟ್ಯ ವರಿವರ್ತಿ ಜರಿವರ್ತಿ ಸಂಜರಿ ಸಂಜರಿ ಹತ್ತಿ ಹೀಗೆ ಮಾಘನೈಷಗಳ ಬಹುಭಾಗ ಹೀಗೆ ಸಂಗೀತದಲ್ಲಿಯೂ ಹೀಗೆ ಶಾಸ್ತ್ರ ಪಾಂಡಿತ್ಯ ದೊಡ್ಡತೆನಿಸುವ ಕಾಲ ಹೊಂದಿತ್ತು ಬಹುಶಃ ಆ ಸಂಪ್ರದಾಯಕ್ಕೆ ಸೇರಿದವರು ಅವರು ಶಾಸ್ತ್ರದಲ್ಲಿ ಹೇಗೋ ಪಾಠ ಹೇಳುವುದರಲ್ಲಿಯೋ ಹಾಗೆ ಪ್ರಾಮಾಣಿಕರಾಗಿ ಇದ್ದರು ಒಟ್ಟಿನ ಮೇಲೆ ಬಡತನದ ಜೀವನ ಆದರೆ ಅಲ್ಪತನದ್ದಲ್ಲ ವೀಣೆಗೋಪಾಲರಾಯರು ಮೂರನೆಯವರು ಗೋಪಾಲರಾಯರು ವೀಣೆ ಗೋಪಾಲರಾಯರು ಎಂದೇ ಇವರನ್ನು ಕುರಿತು ವ್ಯವಹಾರವಿದ್ದದ್ದು ಇವರು ನಿರಹಂಕಾರಿಗಳು ಗುಣಗ್ರಾಹಿಗಳು ಎಲ್ಲಿ ಯಾರು ಹಾಡಿದರು ವಾದ್ಯ ನುಡಿಸಿದರೂ ಅದರ ಸುಂದರ ಭಾವಗಳನ್ನು ಗ್ರಹಿಸಿ ಬಹಿರಂಗ ಸಂತೋಷ ಬಹಿರಂಗವಾಗಿ ಸಂತೋಷ ಅವರ ವಾದನ ಮೃದುವಾದದ್ದು ಕೋಮಲವಾದದ್ದು ಲಲಿತ ಭಾವಗಳನ್ನು ಪ್ರಯಾಸವಿಲ್ಲದಂತೆ ವೀಣೆಯಲ್ಲಿ ತೋರಿಸುತ್ತಿದ್ದರು ಗೋಪಾಲರಾಯರ ತಾತಂದಿರ ತಾತಂದಿರು ಹೊಳಕಲ್ ನರಸಿಂಹಯ್ಯನವರು ಬೆಂಗಳೂರಿನಲ್ಲಿ ಮೊದಮೊದಲು ಮುದ್ರಣಾಲಯಗಳನ್ನು ಸ್ಥಾಪಿಸಿದವರಲ್ಲಿ ಅವರು ಒಬ್ಬರು ಅವರ ಅಚ್ಚಿನ ಕಾರ್ಖಾನೆಯಲ್ಲಿ ಕಂ ಿಟರುಗಳಾಗಿದ್ದವರು ವೈದಿಕ ವಿದ್ವಾಂಸರುಗಳು ಅವರು ಮನೆಗಳಲ್ಲಿ ಸ್ನಾನ ನಿಮಂತ್ರಣ ಮುಗಿಸಿಕೊಂಡು ಮಧ್ಯಾಹ್ನ ನಾಲ್ಕು ಗಂಟೆ ವೇಳೆಗೆ ಬಂದು ಒಂದೆರಡು ಗಂಟೆ ಹೊತ್ತು ಕೆಲಸ ಮಾಡುತ್ತಿದ್ದರು ತಾವು ಜೋಡಿಸುತ್ತಿದ್ದ ಗ್ರಂಥ ಮತ್ತು ವೈದಿಕರಿಗೆ ಮುಖಸ್ಥವಾಗಿದ್ದರಿಂದ ಅವರ ಕಣ್ಯದರಿಗೆ ಲಿಖಿತ ಪ್ರತಿ ಇರಬೇಕಾಗಿರಲಿಲ್ಲ ವಿಷ್ಣು ಸಹಸ್ರನಾಮ ಆದಿತ್ಯ ಹೃದಯ ಇಂದ್ರಾಕ್ಷಿ ಶಿವಕವಚ ನವಗ್ರಹ ಸ್ತೋತ್ರ ಶಿವಮಹಿಮೆ ಇಂತಹ ಸ್ತೋತ್ರ ಸಾಹಿತ್ಯವು ಭುವಿನ ವಿಭೀಷಣ ಬುದ್ಧಿ ಜೈಮಿನಿ ಗದುಗಿನ ಭಾರತ ಮೊದಲಾದ ಕಾವ್ಯಗಳು ಆಗ ಮಾರಾಟಕ್ಕೆ ಅವಶ್ಯಕ ವಶ್ಯವಾಗಿದ್ದ ಗ್ರಂಥಗಳು ಈ ಗ್ರಂಥಗಳು ವೈದ್ಯಕರಿಗೆ ಕಂಠಸ್ಥವಾಗಿದ್ದರಿಂದ ಅವರು ತಮ್ಮ ಬಾಯಿಂದಲೇ ಅಕ್ಷರಗಳನ್ನು ಹೇಳಿಕೊಂಡು ಮಳೆ ಜೋಡಿಸುತ್ತಿದ್ದರು ಹೆಚ್ಚು ತಪ್ಪುಗಳಾಗುವುದು ಸಾಧ್ಯವೇ ಇರಲಿಲ್ಲ ಹೀಗೆ ಹೊಳಕಲ್ ನರಸಿಂಹಯ್ಯನವರ ಪ್ರಕಟಣೆಗಳು ತಪ್ಪಿಲ್ಲದೆ ಶುದ್ಧವಾಗಿದ್ದವೆಂದು ಹೆಸರಾಯಿತು ಪುಸ್ತಕದ ಅಂಗಡಿಗೆ ಬಂದವರು ಹೊಳಕಲ್ ನರಸಿಂಹನೆಯವರ ಪ್ರತಿ ಎಂದು ಕೇಳುತ್ತಿದ್ದರು ಆ ಕಾಲದ ಕನ್ನಡ ಅಕ್ಷರಗಳು ತೆಲುಗಿನ ಅಕ್ಷರಗಳನ್ನು ಹೋಲಿಕೊಂಡು ಉದ್ದುದ್ಧವಾಗಿ ಮುಳ್ಳು ತಲೆಗಳನ್ನೆತ್ತಿಕೊಂಡಿರುತ್ತಿದ್ದವು ವಿನಯ್ ಗೋಪಲರಾಯರು ಕಾಲಕ್ಕೂ ಆ ಪುಸ್ತಕದ ಅಂಗಡಿ ಇತ್ತು ಗೋಪಾಲರಾಯರ ತಂದೆ ರಾಮಯ್ಯನವರು ಅದನ್ನು ನಡೆಸುತ್ತಿದ್ದರು ಗೋಪಾಲರಾಯರು ಅಂಗಡಿಯ ಸಂಪರ್ಕವನ್ನು ಹೆಚ್ಚಾಗಿ ಇಟ್ಟುಕೊಂಡಿರಲಿಲ್ಲ ಅವರು ನಾಲ್ಕಾರು ಮನೆಗಳಲ್ಲಿ ಮಾನ್ಯ ಬೋಧಕರಾಗಿದ್ದರು ನಡತೆಯಲ್ಲಿ ಸಭ್ಯರು ತುಂಬಾ ಮರ್ಯಾದಸ್ಥರು ಅವರನ್ನು ಬಲವರಿಗೆ ಅವರ ವಿಷಯದಲ್ಲಿ ಗೌರವ ಮಾತ್ರವಲ್ಲ ಸ್ನೇಹ ವಿಶ್ವಾಸಗಳು ತುಂಬಿರುತ್ತಿದ್ದವು ಅವರ ಸಂಗೀತ ನೆಮ್ಮದಿಯಾದ ಧ್ಯಾನಾನುಕೂಲವಾದ ಸಂಗೀತ ಪಿಟೀಲು ತಾಯಪ್ಪನವರು ತಾಯಪ್ಪನವರು ಪಿಟೀಲು ವಾತನದಲ್ಲಿ ಹೆಸರುವಾಸಿಯಾಗಿದ್ದರು ಯಾಗಿದ್ದರು ಅವರ ತಂದೆ ವೀರಭದ್ರಯ್ಯನವರು ಬಹಳ ಪ್ರಸಿದ್ಧರಾಗಿದ್ದರು ಅದೇ ವಾದ್ಯದಲ್ಲಿ ತಾಯಪ್ಪನವರು ಕೆಲವು ಕಾಲದ ಮೇಲೆ ಬಾಯಿ ಹಾಡಿಕೆಯಲ್ಲೂ ಪ್ರಸಿದ್ಧರಾದರು ಒಂದಾನೊಂದು ದಿನ ಎನ್ ನರಸಿಂಹೂರ್ತಿಗಳವರು ಮೈಸೂರಿನ ಯೂನಿವರ್ಸಿಟಿಯ ಲೈಬ್ರೇರಿಯನ್ ನಾನು ಸಂಜೆ ಕಾಫಿ ಸೇವನೆಗಾಗಿ ಚಿಕ್ಕಪೇಟೆಯಲ್ಲಿ ಅಹಮದ್ ಬಿಲ್ಡಿಂಗ್ಸ್ ನಲ್ಲಿದ್ದ ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಎಂಬಲಿಗೆ ಬಂದಿದೆವು ಅಲ್ಲಿಂದ ಹೊರ ಪಶ್ಚಿಮದ ಕಡೆ ತಿರುಗಿದಾಗ ಅಲ್ಲಿ ಒಂದು ಮನೆಯ ಮುಂದೆ ಚಪ್ಪರವು ಜನರ ಸಂದಣಿಯೂ ಕಾಣಿಸಿದವು ಮೂರ್ತಿಗಳು ಅದೇನೆಂದು ವಿಚಾರಿಸಲು ಅದು ಮದುವೆಯ ಮನೆ ಆ ರಾತ್ರಿಯಲ್ಲಿ ತಾಯಪ್ಪನವರ ಸಂಗೀತ ಕಚೇರಿ ಎಂದು ತಿಳಿದು ಬಂತು ನಾವು ಬರಬಹುದು ಅಗತ್ಯವಾಗಿ ಬನ್ನಿಸ್ವಾಮಿ ನಾವು ಪುನಃ ರೆಸ್ಟೋರೆಂಟಿಗೆ ಹೋಗಿ ಹೊಟ್ಟೆಯನ್ನು ಗಟ್ಟಿ ಮಾಡಿಕೊಂಡೆವು ರಾತ್ರಿ ನಾವು ಬರುವುದು ಹೊತ್ತಾದೀತೆಂದು ನಮ್ಮ ಮನೆಗಳಿಗೆ ಹೇಳಿ ಕಳುಹಿಸಿ ಅಲ್ಲಲ್ಲಿ ಕೊಂಚ ಕಾಲ ಕಳೆದು ಸುಮಾರು ಎಂಟೂವರೆ ಗಂಟೆಗೆ ಮದುವೆಯ ಮನೆಯೊಳಕ್ಕೆ ಹೋಗಿ ಕುಳಿತೆವು ಅದು ಯಾರದೋ ವರ್ತಕರ ಮನೆ ವೀರಶೈವರೆಂದು ತೋರುತ್ತದೆ ಸಭೆ ನೆರೆದು ಕಚೇರಿ ಪ್ರಾರಂಭಿಸುವ ವೇಳೆಗೆ ಗಂಟೆಯ ಒಂಬತ್ತುವರೆ ಆಗಿತ್ತು ಆ ಹೊತ್ತು ತಾಯಪ್ಪನವರು ಬಜರಿ ಮನೋಭಾವದಲ್ಲಿದ್ದರು ಆ ಕಚೇರಿಯಲ್ಲಿ ನನಗೆ ವಿಶೇಷವೆನ್ನಿಸಿದ ಅಂಶ ಗೌಳಿ ಪಂತು ರಾಗದ ತೆರತಿಯಗರಾದ ತಿರುಪತಿ ವೆಂಕಟರಮಣ ಮತ್ಸರಮನು ಈ ತ್ಯಾಗರಾಜ ಕೃತಿ ಆ ವೇಳೆಗೆ ಸರಿಹೊತ್ತಾಗಿತ್ತು ಗೌಳಿ ಪಂತು ಉಚಿತವಾದ ಹೊತ್ತು ಒಂದು ಹತ್ತು ನಿಮಿಷ ಕಾಲ ನನ್ನ ಮನಸ್ಸು ಆ ಹಾಡಿಗೆ ಲೀಲೀನವಾಗಿತ್ತು ಬೇರೊಂದು ವಸ್ತುವಿನ ಸ್ಮರಣೀಯ ನನಗಿರಲಿಲ್ಲ ಅಂದಿನ ವಾದ್ಯಗಳ ಜಮಾಣೆಯು ಜಮಾವಣೆಯೂ ಹಾಗೆಯೇ ಚೆನ್ನಾಗಿತ್ತು ಆ ನಾನು ಅಲ್ಲಿಂದೀಚೆಗೆ ಅನೇಕ ವಿದ್ವಾಂಸರಿಂದ ಹಾಡಿಸಿ ಕೇಳಿದ್ದೇನೆ ತಾಯಪ್ಪನವರು ಅದನ್ನು ಹಾಡಿದ್ದನ್ನೇ ಕೇಳಿದ್ದೇನೆ ಆ ಹೊತ್ತು ಅವರಿಗಿದ್ದ ಮನೋಭಾವ ಶಾರೀರ ಶುದ್ಧಿ ವಾದ್ಯ ಸಹಕಾರ ಜೊತೆಗೆ ವೇಳೆಯ ಪ್ರಭಾವವು ಸೇರಿತ್ತೆಂದು ತರುತ್ತದೆ ಅದೊಂದು ಯೋಗ ವಿಶೇಷ ತಾಯಪ್ಪನವರ ಸ್ಥಳ ಗುಡುಮಯ್ಯನ ಪೇಟೆ ಎಂದು ನನ್ನ ಜ್ಞಾಪಕ ಅಲ್ಲಿ ಶುಕ್ರ ಶುಕ್ರವಾರವೂ ಸಂಜೆ ಭಜನೆ ನಡೆಸುತ್ತಿದ್ದರು ಬಹುಮಂದಿ ಸೇರುತ್ತಿದರು. ನಾನು ಮೂರ್ತಿಗಳು ಆರೆಂಟು ತಿಂಗಳ ಕಾಲ ಪ್ರತಿ ಶುಕ್ರವಾರವೂ ಆ ಭಜನೆಗೆ ಹೋಗುತ್ತಿದ್ದೆವು ಅದು ನನ್ನ ಜೀವನದಲ್ಲಿ ಒಂದು ಹಬ್ಬ ತಾಯಪ್ಪನವರು ಸಜ್ಜನರು ಕಪಟವಿಲ್ಲದವರು ಮತ್ತು ಉದಾರಿಗಳು ಪಿಟೀಲು ಪುಟ್ಟಪ್ಪನವರು ಪುಟ್ಟಪ್ಪನವರು ಸೆರಿಗೆಯಿಂದ ಪುಟ್ಟು ಎಂದು ಕರೆಯುತ್ತಿದ್ದರು ಇವರು ಾಯಪ್ಪನವರಿಗಿಂತ ವಹಿಸಿದಲ್ಲಿ ಕೊಂಚ ಕಿರಿಯರ್ ಎಂದು ತೋರುತ್ತದೆ ಆದರೆ ಇಬ್ಬರು ಎಲ್ಲ ವಿಷಯಗಳಲ್ಲೂ ಸಮಾನಸರು ತಮ್ಮ ವಾದದಲ್ಲಿ ಒಂದೇ ಮಠದ ಪ್ರಾವೀಣ್ಯ ಒಂದೇ ಮಠದ ಶಾಸ್ತ್ರಜ್ಞಾನ ಮತ್ತು ಇಬ್ಬರೂ ಸೇರಿ ಜೊತೆಯಲ್ಲಿ ಹಾಡುತ್ತಿದ್ದರು ಇಬ್ಬರಿಗೂ ಗಾಢವಾದ ಸ್ನೇಹ ಕರ್ನಾಟಕ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದಾಗ ವಿದ್ವತ್ ಪ್ರಮುಖರು ನಾನಾ ಪ್ರಾಂತ ಪ್ರಾಂತಗಳಿಂದ ಬೆಂಗಳೂರಿಗೆ ಬಂದಿದ್ದರಷ್ಟೇ ಅವರನ್ನು ಗೌರವಿಸುವುದಕ್ಕೆ ಒಂದು ಸಂಜೆ ವಿನೋದಕೂಟವನ್ನು ಸೆಂಟ್ರಲ್ ಕಾಲೇಜಿನ ಹಾಸ್ಟೆಲಿನ ಆವರಣದಲ್ಲಿ ಏರ್ಪಡಿಸಿತು ಆ ಸಮಯದಲ್ಲಿ ಹಾಸ್ಟೆಲಿನ ವಾರ್ಡನರಾಗಿದ್ದ ಪ್ರೊಫೆಸರ್ ಬಿ ವೆಂಕಟೇಶಾಚಾರ್ಯರು ಬಹುವಿದ ಉಪಕರಿಸಿ ಸಹಾಯ ಮಾಡಿದರು ಆ ವಿನೋದಕೂಟದಲ್ಲಿ ಉಪಹಾರದ ಬಳಿಕ ಪುಟ್ಟಪ್ಪನವರ ಬಾಯಿ ಹಾಡಿಕೆಯ ಕಚೇರಿ ನಡೆಯಿತು ಸಭಿಕರು ಆನಂದಪಟ್ಟು ಸಂಗೀತಗಾರರನ್ನು ಶ್ಲಾಘಿಸಿದರು ಎಚ್ವಿ ನಂಜುಂಡಯ್ಯನವರು ಸಂಗೀತ ಬಹಳ ಚೆನ್ನಾಗಿತ್ತೆಂದು ನನ್ನ ಕಿವಿಯಲ್ಲಿ ಉಸಿ ಧಾರವಾಡ ಮಂಗಳೂರು ಕಡೆಗಳಿಂದ ಬಂದಿದ್ದವರು ಇಂಥ ಒಳ್ಳೆಯ ಸಂಗೀತ ಉಂಟೆಂದು ನಮಗೆ ತಿಳಿದಿರಲಿಲ್ಲ ಎಂದರು ಪುಟ್ಟಪ್ಪನವರು ತುಂಬಾ ಸರಳರು ಒಳ್ಳೆಯ ಸ್ವಭಾವದವರು ಸಂತೋಷಶೀಲರಾದ ಸ್ನೇಹಿತರು